ೇಜಸ್ವಿಧಿತಮಸ್ತು ಮಾದೃಷ್ಟಿ ಶಾಂತಿ ಶಾಂತಿ हे ಆತ್ಮೀಕ್ಷೇತ ಪರಂ ಪ್ರಪ್ಯೇತ ಇಗಮೋ ಸುಲಭೋ ನ ಭತ್ಮಶ್ಯೋ ಯಾಕೇಶ ಸ್ವಯಂ ತದೀಕ್ಷಗಮ ಉಕ್ ಆತ್ಮಕ್ಷೇತ ಪರಂ ಪ್ರಪ್ಯೇತುಲ ಆಗಮಶಾಸ್ತ್ರದಲ್ಲಿ ಆತ್ಮಾನಂ ಈ ಕ್ಷೇತ ನಿನ್ನನ್ನು ನೀನು ಅರಿತುಕೋ ಪರಂಪ್ರಪಶ್ಚೇತ ಮತ್ತೊಂದು ಶಾಸ್ತ್ರ ಹೇಳ್ತದೆ ಪರಮಾತ್ಮನನ್ನ ಅರಿತುಕೋ ನಿನ್ನ ನೀನು ಅರಿತುಕೋಂತ ಒಂದು ಉಪನಿಷತ್ತು ಹೇಳಿಯಿತು ಪರಮಾತ್ಮನ ಅರಿತುಕೋಂತ ಇನ್ನೊಂದು ಉಪನಿಷತ್ತು ಹೇಳಿತು ಈ ಪ್ರಕಾರವಾದಂತಹ ದ್ವಂದ್ವಾದ ಈ ಹೇಳಿಕೆಗಳನ್ನು ಅಷ್ಟು ಸುಲಭವಾಗಿ ಪರಿಗಣಿಸಬಾರದು ನ ಸುಲಭ ಭಾವ ಅದಕ್ಕೆ ಅವರು ಒಂದು ಸಂದೇಹಯುಕ್ತವಾದ ವಿಷಯವನ್ನು ಎತ್ಕೊಳ್ತಾರೆ ಯದೇ ಆತ್ಮೇವ ನ ದೃಶ್ಯ ಒಂದು ವೇಳೆ ಆತ್ಮನನ್ನ ನಾವು ಅರಿತುಕೊಳ್ಳದೆ ಹೋದರೆ ಅಂದರೆ ತನ್ನ ತಾನು ಅರಿತುಕೊಳ್ಳದೆ ಹೋದರೆ ಕಾ ಕಥ ಈಶೆ ಯಾರು ಈಶ್ವರನನ್ನ ನೋಡುವವರು ತನ್ನೇ ತಾನು ನೋಡಿಲ್ಲ ಅಂದ್ರೆ ಈಶ್ವರನ್ನು ನೋಡೋರು ಯಾರು ತನ್ನರಿವೆ ತನಗಿಲ್ಲದೆ ಹೋದರೆ ಈಶ್ವರನನ್ನ ಅರಿತುಕೊಳ್ಳೋರು ಯಾರು ನಾನು ನಿನ್ನ ಗೊತ್ತೇ ಇಲ್ಲ ನಿನಗೆ ನಿನಗೆ ನಿನ್ನ ಅರಿವೇ ಇಲ್ಲದ ಒಂದು ಮೇಲೆ ಈಶ್ವರನ ಗುರುತಿಸೋದು ಹೇಗೆ ಮತ್ತು ಪರಿಹಾರ ಏನು ಪರಿಹಾರ ನಾನು ಕೊಡ್ತೀನಿ ಅಂತಾರೆ ರಮಣ ಏನಾದರೆ ಸ್ವಯಂ ತತ್ ಅನ್ನೀ ಭವನ ಸ್ವತಃ ತಾನು ಅದಕ್ಕೆ ಅನ್ನವಾಗಿ ಯಾವುದಕ್ಕೆ ಈಶ್ವರರಿಗೆ ಅನ್ನವ ಸ್ವಯಂ ಸ್ವತಃ ತಾನು ತತ್ ಆ ಈಶ್ವರನಿಗೆ ಅನ್ನೀ ಭವನಂ ಅದೇ ಭಗವಂತನನ್ನು ನೋಡೋದು ಅಂತ ಅರ್ಥ ಇಲ್ಲಿಂದಲೋ ಪ್ರವಹಿಸಿದ ನದಿ ಎಲ್ಲೋ ಇರುವ ಸಮುದ್ರವನ್ನ ಸೇರುವವರೆಗೂ ಹುಡುಕ ಹುಡುಕಕ ಶೋಧಿಸ್ತಾ ಶೋಧಿಸ್ತಾ ಶೋಧಿಸ್ತಾ ನೀ ಎಲ್ಲಿದೆಯಾ ನೀ ಎಲ್ಲಿದೆಯಾ ನೀ ಎಲ್ಲಿದೆಯಾ ಒಂದು ಸಲ ಆ ನದಿಯು ಬಂದು ಸಮುದ್ರವನ್ನ ಸೇರಿದ ಆ ಕ್ಷಣದಲ್ಲಿ ನದಿಯೂ ಇಲ್ಲ ಕೇಳ್ಕೊಳ್ಳಿ ಪ್ಲೀಸ್ ನದಿಯೂ ಇಲ್ಲ ಸಮುದ್ರವೂ ಇಲ್ಲ ನೀರು ಮಾತ್ರ ಸಮುದ್ರಕ್ಕೆ ಹೋಗಿ ಕೇಳೋಣ ನಾವೆಲ್ಲ ಯಾವ್ಯಾವ ನದಿ ಎಲ್ಲೆಲ್ಲಿ ಕೂಡಿ ಅವು ತೋರಿಸುವ ಪ್ರಾಪ ಏನು ತೋರಿಸ ಹೋಗಿದ್ರು ನದಿಗೆ ಕೇಳೋಣಂತ ಈ ಸಮುದ್ರ ಸೇರಿದ ನೀ ಎಲ್ಲಿದ್ದೀಯ ತೋರಿಸು ಎಲ್ಲ ತೋರಿಸ್ಬೋದು ಪ್ರವಹಿಸುವ ನದಿಯು ಜಲರಾಶಿಯನ್ನ ಸೇರಿದ ಮೇಲೆ ತಾನು ಜಲವೇ ಆಗಿ ಹೇಗೆ ಉಳಿಯುತ್ತದೆಯೋ ಜಲ ದರ್ಶನ ಮಾಡಿಕೊಳ್ತದೆಯೋ ಜಲ ಮಾತ್ರವಾಗಿರ್ತದೋ ಹಾಗೆ ಜೀವನು ಬ್ರಹ್ಮನನ್ನ ಸೇರೋದು ಜೀವನು ಬ್ರಹ್ಮನಿಗೆ ಸಮರ್ಪಿಸಿಕೊಳ್ಳೋದು ಜೀವನು ಬ್ರಹ್ಮ ಸಾಕ್ಷಾತ್ಕಾರ ಪಡೆಯೋದು ಅಂದ್ರೆ ಏನು ಅದು ತಾನೇ ಆಗಿ ಉಳಿದುದು ಬ್ರಹ್ಮನಿಗೆ ಅನ್ನವಾಗಿ ಬಿಡು ಆಕ್ರಮಾದೇವಿ ಆದಂತೆ ಭಕ್ತ ನೀರಾದಂತೆ ಶಬರಿಯು ಐಕ್ಯವನ್ನು ಹೊಂದಿದಂತೆ ಸುಧಾಮನು ಕೃಷ್ಣನಲ್ಲಿ ಸಮರ್ಪಿಸಿಕೊಂಡಂತೆ ಇದು ನಿಜವಾದ ಜ್ಞಾನ ಅದನಕರೇ ತದ ಅನ್ನ ಕಮ ಯು ಬಿ ಪಿ ಕಡೆ ಹೋಗಿ ಸಮರ್ಪಿಸ್ ಘಟಾಕಾಶವು ಮಠಾಕಾಶದಲ್ಲಿ ಒಂದಾದಂತೆ ಆಭರಣವು ತನ್ನ ನಾಮ ರೂಪಗಳನ್ನು ಕಳೆದುಕೊಂಡು ಚಿನ್ನದಲ್ಲಿ ಒಂದಾದ ಒಂದಾದ ಅದು ನಿಜವಾದ ಸಾಕ್ಷಾತ್ ಅದೇ ಸದ್ದರ್ಶನ ಇಪ್ಪತ್ತೆರಡು ಿ ಪ್ರಕಾಶ ಪರಮೋ ವಿಕೀ ಸ್ವಯಂ ಧಿಯಂತ ರವಿಭಾತಿಗುಪ್ತ ರಾವರ್ ಸಂಯೋಜನೇದೃಷ್ಟಿರ ಪ್ರಾಶಂ ಪರಮೋ ವಿತೀರ ಸ್ವಯಂ ಘೋ ತಿಭಾತಿ ಗುಪ್ತ ಪರಾವರ್ತ್ಯ ಧಿಯೋಂತರಿತ್ರ ಸಂಯೋಜನಾಫುಲ್ ಸಣ್ಣದೊಂದು ನಾಟಕ ತೋರಿಸ್ತಾರೆ ಏನ್ ನಾಟಕ ಅಂದ್ರೆ ಪರಮಾತ್ಮ ಪರಮಃ ಪರಮಃ ಪರಮಾತ್ಮ ಧಿಯೇ ಪ್ರಕಾಶಂ ವಿತೀವ್ಯ ಧಿ ಅಂದ್ರೆ ಬುದ್ಧಿ ಧಿಯೇ ಬುದ್ಧಿಗೆ ಪರಮಾತ್ಮ ಏನು ಮಾಡಿದ ಆ ಬುದ್ಧಿಗೆ ಪ್ರಕಾಶವನ್ನು ಕೊಟ್ಟ ನಾಟಕ ಕೊಡೋದು ತಗೊಳ್ಳೋದು ಏನೇ ಇರಲಿಲ್ಲ ನಾಟಕ್ ಅವನೇನ್ ಮಾಡಿದ ಬುದ್ಧಿಗೆ ಪ್ರಕಾಶ ಕೊಟ್ಟು ಆಮೇಲೆ ಸ್ವಯಂ ತಾನು ಧಿಯ ಅಂತಹ ಪ್ರವಿಭಾತಿ ಗುಪ್ತಃ ಆ ಬುದ್ಧಿಗೆ ಪ್ರಕಾಶ ಕೊಟ್ಟು ಬುದ್ಧಿಯ ಒಳಗಡೆ ತಾನು ಗುಪ್ತನಾಗಿ ಉಳಿದ ನಾವದ್ರ ಹೇಳಿ ಇದಟಕೀಯವಾಗಿ ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗ್ತದೆ ನೀವು ಎಲ್ಲ ಬಿಟ್ಟುಕೊಟ್ಟು ಬೆಳಗ್ಗೆ ಹೆಂಗ್ ಕೊಟ್ಟ ಹಾಗಾದ್ರೆ ಪರಮಾತ್ಮ ಕೊಡೋದು ತಗೊಳ್ಳೋದು ಮಾಡ್ತಾನ ಹೊಳಗ್ ಹೆಂಗೋದ ಗುಪ್ತನಾಗಿ ಯಾರಿಗೂ ಗೊತ್ತಾಗದೆ ಹೆಂಗೋದ ನಾ ಹೇಳಿ ನಾಟಕ ಅಂದ್ರೆ ಅರ್ಥ ಎಲ್ಲ ಅಂತೆ ಅಂತೆ ಅಂತೆ ಅಂತೆ ಅಂತ ಸೇರಿಸ್ಕೋಬೇಕು ಏನು ಪ್ರಕಾಶ ಕೊಟ್ಟಂತೆ ಒಳಗೆ ಹೋದಂತೆ ಗುಪ್ತನಾಗಿ ಇದ್ದಂತೆ ಏನು ಇಲ್ಲ ಇಲ್ಲ ಇರು ಅದು ಏನು ಇಲ್ಲೇ ಇಲ್ಲ ಅಂದ್ರೆ ನೋಡ್ ಮತ್ತೆ ಸಂಜೆ ಹೋಗಬಹುದು ಈಗ ಹೋಗಿ ಏನಿಗಿಲ್ಲ ಇಲ್ಲ ಅರ್ಥ ಹಂಗಲ್ಲ ಟೋಟಲ್ ಏನು ತಿಳ್ಕೋಳಕ್ಕೆ ನಾವು ಇದನ್ನ ಅರ್ಥ ಹೀಗ್ ಮಾಡಬೇಕು ಏನು ಅಂತಂದ್ರೆ ಅವರು ಒಳಗಡೆ ಹೋಗಿ ಪ್ರವಿಭಾತಿ ಗುಪ್ತ ಅಲ್ಲಿ ಸುಮ್ಮನೆ ಸೈಲೆಂಟ್ ಆಗಿ ಉಳಿದಿದ್ದಾನೆ ಆ ಶಬ್ದನೇ ಹಾಕೊಂಡು ಚೆನ್ನಾಗಿರ್ತದೆ ಗುಪ್ತ ಅಂದ್ರೇನು ಗೂಢವಾಗಿ ಅಲ್ಲೊಂದು ಒಳಗಿದ್ದಾನೆ ಹೇಗಿದ್ದಾನೆ ಅಂತಂದ್ರೆ ಸೈಲೆಂಟ್ ಆಗಿದ್ದಾನೆ ಹೀಗೆ ಆ ಭಗವಂತ ಹುಡುಕ್ಬೇಕು ಹೆಂಗ್ ಹುಡುಕ್ಬೇಕು ಅಂತಃಕರಣ ಬೆಳಗಿಬಿಟ್ಟ ಅಂದ್ರೆ ಜಗತ್ ಬೆಳಗ್ಬಿಡುತ್ತದೆ ಅಂತಕರಣ ಬೆಳಗಿತು ಇದರ ಅರ್ಥ ಏನು ಜಗತ್ತ ಬೆಳಗಿತು ಇಲ್ಲಿ ಜಗತ್ತು ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದ ಜಗತ್ತು ಅಂತಃಕರಣ ಬೆಳಗುತ್ತಿರರ್ಥ ಏನು ಜಗತ್ ಬೆಳಗ್ಬಿಡ್ತು ಹರಮುಖ ಆಗ್ಬಿಡ್ತು ಜೀವ ಏನಾಗಿಬಿಟ್ಟ ಈಗ ಹರಮುಖ ಆಗಿಬಿಟ್ಟ ಪರಮಾತ್ಮ ಒಳಗೆ ಗುಪ್ತಾಗಿ ಸೈಲೆಂಟ್ ಆಗಿದ್ದಾನೆ ಈ ಹೊರಮುಖ ಆದಮೇಲೆ ಭಗವಂತನಲ್ಲಿ ಹುಡುಕ್ತಾನಿವ ಹೊರಗೆ ಹುಡುಕ್ತಾನೆ ಹೊರಗೆ ಹುಡುಕ್ತಾನಿವ ಹುಡುಕಕ್ಕತ್ತಾನೆ ಜನ್ಮ ಜನ್ಮದಿಂದ ಹುಟ್ಟದಾಗಿನಿಂದ ಇವತ್ತಿನ ತನಕ ಹೊರಗೆ ಹುಡುಕ್ತಾನೆ ಆದ್ರೆ ಭಗವಂತಲ್ಲಿದ್ದಾನೆ ಹುಡುಕುವವನ ಹಿಂದಿದ್ದಾನ ಹುಡುಕುವ ಬುದ್ಧಿಯ ಹಿಂದಿದ್ದಾನ ಹುಡುಕುವ ಇಂದ್ರಿಯಗಳ ಹಿಂದಿದ್ದಾನೂಪನಿಷತ್ನಲ್ಲಿ ಮೊದಲನೇ ಶ್ಲೋಕಾನ ಹೇಳ್ತದೆ ಕೇನಿತ ಪತತಿ ಪ್ರೇಷಿತ ಮನಃ ಕೇನ ಪ್ರಾಣ ಪ್ರಥಮ ಪ್ರೀತಿಯುಕ್ತ ಕೇನೇಷಿತಂ ವಾಚ ಇಮ್ ವದಂತಿ ಇಮಾಂ ವಾಚಂ ಕೇನ ಇಶಿತಾಂ ವದಂತಿ ಈ ನುಡಿಗಳು ಈ ಮಾತುಗಳು ಯಾರ ಪ್ರೇರಣೆಯಲ್ಲಿ ಮೊಟ್ಟ ಮೊದಲನೆಯ ಮಾತು ಹೊರಗೆ ಬಂತು ಈ ಪ್ರಾಣ ಉಸಿರಾಟ ಯಾರ ಪ್ರೇರಣೆಯಲ್ಲಿ ಈ ಉಸಿರಾಟವು ಪ್ರಥಮವಾಗಿ ಪ್ರಾರಂಭ ಈ ಮನಸ್ಸು ಮೊದಲನೆಯ ವೃತ್ತಿ ಯಾವ ಪ್ರೇರಣೆಯಲ್ಲಿ ಏನ ಇಶಿತಂ ಯಾರ ನಿಯಂತ್ರಣದಲ್ಲಿ ಯಾರ ಪ್ರೇರಣೆಯಲ್ಲಿ ಯಾರ ಇನ್ಸ್ಟಿಗೇಷನ್ದಲ್ಲಿ ಯಾರ ಸ್ಫೂರ್ತಿಯಲ್ಲಿ ಅದರ ತೇನು ಇವು ವಾಕ್ ಹರಿವಿನಿಂದ ಬಂದಿಲ್ಲ ಪ್ರಾಣ ಹರಿವಿನಿಂದ ಬಂದಿಲ್ಲ ಮನಸ್ಸು ಹರಿನಿಂದ ಬಂದಿಲ್ಲ ಇವು ಒಳಗೆ ಪ್ರಥಮವಾಗಿ ಹೇಗೆ ಪುಟ್ಟದವು ಹೇಗೆ ಅವು ಇನ್ಸ್ಟಿಗೇಟ್ ಆದವು ಹೇಗೆ ಅವು ಪ್ರವೃತ್ತವಾದವು ಮೊದಲನೇ ಶೌಕರಿ ಉಪನಿಷತ್ತು ಯಾರ್ಯಾರು ಭಾರಿ ಪರಿಪಕ್ವವಾಗಿದ್ದರೋ ಯಾರು ಎಕ್ಸ್ಟ್ರೀಮ್ಲಿ ಮೆಚ್ಯೂರ್ ಆಗಿದ್ರೋ ಅರ್ಪಟ್ಟಂತೆ ಅರ್ಥ ಮಾಡ್ಕೊಂಡು ಹೋಗಿ ತಪಸ್ಸಿ ಕುಟುಂಬ ಅವರೆಲ್ಲ ಒಬ್ಬರು ಇದ್ರು ಅಷ್ಟು ಬಾಕಿ ಇಷ್ಟು ಮಂದಿ ಹಂಗೆ ಕೂತ್ಕೊಂಡಾಗ ಅವಂದಿನ ಶ್ಲೋಕ ಶುರುವಾಯ್ತು ಯಾಕೆ ಶ್ಲೋಕಗಳು ಅವರಿಗೆ ಅರ್ಥ ಆಗಲಿ ಶುರುವಾಗ ಹಾಗಾಗಿ ಅವರು ಜಾಗ ಖಾಲಿ ಮಾಡಿ ಶುರು ಅವರಿಗೆ ಸ್ಪಷ್ಟವಾಗಿ ಬಿಡುತ್ತೆ ಏನು ಅಂತ ಎಲ್ಲಾರು ಹೋದ್ರೂ ಕೂಡ ಅವರು ಹಂಗೆ ಕೂತಿದ್ದ ಉಪನಿಷತ್ ಮುಗದೆ ಕೂತಿದ್ದ ಗುರುಗಳಂದ್ರು ಯಾಕಪ್ಪ ಏನಿನ್ನು ಕುತ್ಕೊಂಡಿದೀಯಲ್ಲ ಏನ್ ಗುರುಗಳೇ ನೀವು ಉಪನಿಷತ್ತು ಹೇಳ್ತೀವಿ ಅಂತ ಕರ್ಕೊಂಡ್ಬಂದ್ರಿ ನೀವು ಇನ್ನು ಉಪನಿಷತ್ತು ಶುರು ಮಾಡಿಲ್ಲ ಇನ್ನು ಉಪನಿಷತ್ತು ಶುರು ಮಾಡಿಲ್ಲ ನೀವು ಅಲ್ಲ ಓಹೋ ನಿನ್ ಸ್ಟ್ಯಾಂಡರ್ಡ್ ಇದು ಗೊತ್ತಾಗ್ತ ಪುನಃ ಕತೆ ಶುರು ಮಾಡ್ತಲ್ಲ ಒಂದ್ ಕಡೆಗೆ ನಾವು ಬಾಲ ಬುದ್ಧಿ ಹೋಗುವಂತಾದ್ರೂ ಉಟ್ಕೋದು ಒಂದ್ ಕಡೆಗೆ ವಿವೇಕಿಗಳಂತೆ ನಡ್ಕೋರು ವಿವೇಕಿಗಳಾಗಿದ್ದುಕೊಂಡು ನಾವು ಬಾಲ ಹಚ್ಕೊಂಡು ಬಾಲ ಬುದ್ಧಿ ಅಂತಂದು ನಾವೇನ್ ಮಾಡ್ಲಿಕ್ಕೆ ಮಹಾನ್ ಮಹಾನ್ ಸೈಂಟಿಸ್ಟ್ ಇರ್ತಾರೆ ಮಹಾನ್ ಮಹಾನ್ ವಿಜ್ಞಾನಿಗಳಿರ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರೆ ನಮ್ಮ ಉಪನ್ಯಾಸ ಕೇಳಿ ಬರ್ತಾರೆ ಅವ್ರು ಹೇಳ್ತಾರೆ ಸ್ವಾಮಿ ಏನು ಭರ್ಜರಿ ಉಪನ್ಯಾಸ ಎಷ್ಟು ಅಮೋಘವಾಗಿತ್ತು ಎಷ್ಟು ಲಾಜಿಕಲ್ ಆಗಿತ್ತು ನಮಗೊಂದು ಮೂ ಸಂತೋಷ ಆಗ್ತ ಅಬ್ಬ ಹಿಂಗ್ ಹೇಳ್ತಾರೆ ಇದು ನಿಜ ನನ್ಗೆ ಅಂತ ಅನಿಸ್ತದೆ ಆಮೇಲೆ ಆದ್ರೆ ಸ್ವಾಮೀಜಿ ಒಳಗೇನು ಹೋಗೋದಿಲ್ಲ ನಮಗೇನು ಅರ್ಥ ಆಗಲಿಲ್ಲ ಇಮ್ರಾನ್ ಖಾನ್ ಬಾಲಿಂಗ್ ಇದ್ದಂಗೆ ನಮಗಿದ್ದಂಗೆ ತಿಳಿಕೆ ಆಗೋದಿಲ್ಲ ರಹಮೇಣ ಮಹಾಭಾರತ ಇದ್ದ ಸ್ವಲ್ಪ ಹೇಳಿದ್ರು ಅವನಿಗೇನು ಅನ್ನೋದಲ್ಲ ನನ್ನ ತಗ ಹುಡುಕುತ್ತಾನೆಷ್ಟು ಇವರು ಜ್ಞಾನಿಗಳು ಇವರು ವಿವೇಕಿಗಳು ಇವರು ಮೆಚ್ಯೂರ್ ವ್ಯಕ್ತಿಗಳು ಇವರು ಹಿಂಗೆ ಹೇಳಿದ್ರೆ ಏನ್ ಹೇಳಬೇಕ ಏನ್ ಹೇಳಬೇಕೆ ಅವ್ರು ಏನ್ ಹೇಳಬೇಕಂದ್ರೆ ಬುದ್ಧಿವಂತರು ಬಾಲ ಹಚ್ಕೊಂಡ್ರೆ ಹೆಂಗೆ ಬಾಲ ಬುದ್ಧಿಯವರಾಗ್ತಾರೆ ಒಂದು ಬಾಲ ಬಾಲ ಹಚ್ಕೊಂಡ ನಮಗೇನು ಅರ್ಥ ಆಗುವುದಿಲ್ಲ ಅನ್ನೋ ಬಾಲ ಹಚ್ಕೊಂಡ ಯಾಕೆ ಅರ್ಥ ಆಗುದಿಲ್ಲ ಹೂ ಅರ್ಥ ಆಗುದಿಲ್ಲ ನನಗೆ ಇದು ಮಡಿಕೆ ಅರ್ಥ ಆಗುದಿಲ್ಲ ಯಾಕೆ ಅರ್ಥ ಆಗುದಿಲ್ಲ ಬಾ ಕೂತ್ವ ನಾನು ನೋಡ್ತೇನೆ ಯಾಕೆ ಅರ್ಥ ಆಗುದು ಯಾಕೆ ಅರ್ಥ ಆಗುದಿಲ್ಲ ಹಾ ನನ್ನ ಹೊರತುಪಡಿಸಿರುವಂತಹ ಪೆನ್ ಆಗಿತ್ತು ಮೊಬೈಲ್ ಆಗಿತ್ತು ನನಗೆ ಒಮ್ಮಗಿಡ ಅರ್ಥ ಆಗುದಲ್ಲ ಹೆಂಗ್ ಆಪರೇಟ್ ಮಾಡಬೇಕು ಅದು ಅನ್ಯ ವಸ್ತು ನಿನಗೆ ನೀನು ಸದಾ ಲಭ್ಯ ಇದ್ದೀಯಾ ನಿನಗೆ ಹೆಂಗ ಅರ್ಥ ಆಗುದಿಲ್ಲ ಯಾರ ಪಾರಮಾರ್ಥಿಕ ಚಿಂತನೆಯನ್ನು ವಿರೋಧ ಮಾಡ್ತಾರೆ ಅವರು ಪಾರಮಾರ್ಥಿಕ ಚಿಂತನೆಯನ್ನು ವಿರೋಧ ಮಾಡಿದ್ರೆ ತಮ್ಮನ್ನ ತಾವು ವಿರೋಧ ಮಾಡಿಕೊಳ್ತಾರೆ ತಮ್ಮ ಬಗ್ಗೆ ತಮಗೆ ಅರಿವು ಇದ್ದದ್ದಾದ್ರೆ ಅವರು ತಮ್ಮನ್ನು ತಾವು ವಿರೋಧ ಮಾಡಿಕೊಡದೆ ಚಿಂತನೆ ತೊಡಗೋದು ಒಳ್ಳೆದು ಆ ಚಿಂತನೆಯಲ್ಲಿ ಎಲ್ಲವೂ ಸೆಟ್ ರೈಬರ್ತದೆ ನಿನ್ನೆ ಅನಿಸಿಕೆಯಲ್ಲಿ ಮಾತಾಡದಂತೆ ಆ ಚಿಂತನ ಒಂದು ಶಾಶ್ವತವಾಗಿ ನಮ್ಮ ಜೊತೆಗೆ ಇದು ರೆಸ್ಟ್ ಆಲ್ ದ ಥಿಂಗ್ಸ್ ಸೆಟ್ ಬೈ ದಮ್ ಎಲ್ಲವೂ ಸೆಟ್ ಆಗಿಬಿಡ್ತದೆ ಸಮಾಜದ ಸಮಾಜದ ಏರುಪೇರುಗಳು ರಾಷ್ಟ್ರದ ಸಮಸ್ಯೆಗಳು ಕುಟುಂಬದ ಸಮಸ್ಯೆಗಳು ನಮ್ಮ ಜೀವನದ ಪದ್ಧತಿಯ ಸಮಸ್ಯೆಗಳು ನಮ್ಮ ಜೀವನದ ಕ್ರಮ ಎವ್ರಿಥಿಂಗ್ ಗೆಟ್ಸ್ ಸೆಟ್ ಇಲ್ಲೇ ಅಪಸ್ವರ ಆಗಿದೆ ಅಪಸ್ವರ ಅಲ್ಲಿ ಎಲ್ಲೂ ಆಗಿಲ್ಲ ನನ್ನಲ್ಲೇ ಅಪಸ್ವರ ಇದೆ ಇವನ ಬುದ್ಧಿಯ ಹಿಂದೆ ಗುಪ್ತವಾಗಿ ಹೋಗಿ ಇದು ಬಿಟ್ರೆ ನಾವು ಇಷ್ಟು ಹೊರಮುಖವಾಗಿ ಬಿಟ್ರೆ ಅವನನ್ನು ಪಡೆಯೋದೆಂಗೆ ಒಂದೇ ಒಂದು ದಾರಿ ಅಂತ ರಮಣ ಬೇರೆ ದಾರಿ ಇಲ್ಲ ಒಂದೇ ಒಂದು ದಾರಿ ಏನು ದಿಯಂ ಪರಾವರ್ತ್ಯ ದಿಯಂ ಪರಾವರ್ತ್ಯ ಬುದ್ಧಿಯನ್ನ ನೀನು ಒಳಮುಖವನ್ನಾಗಿ ಮಾಡು ದಿಯೋಂತರೇ ಜಿಯೋಂತರೇ ಬುದ್ಧಿಯ ಗುಹೆಯಲ್ಲಿ ಬುದ್ಧಿಯನ್ನ ನೀನು ಪರಾವರ್ತನ ಮಾಡು ಅಂತರ್ಮುಖರನ್ನಾಗಿ ಮಾಡು ಜಿಯೋಂತರೇ ಬೆಳಗಿನ ಧ್ಯಾನದ ಕ್ಲಾಸ್ನಲ್ಲಿ ಕೂತಿದ್ರಲ್ಲೋ ಅವಾಗ ಏನು ಪ್ರಯತ್ನ ಮಾಡಲಿಕ್ಕತ್ತಿತ್ತದು ಅಂತರ್ಮುಖ ಅಂತರ್ಮುಖ ಮಾಡಿ ನೀನು ಎಲ್ಲ ವೃತ್ತಿಗಳಿಂದಲೂ ನಿನ್ನ ಎಚ್ಚರವನ್ನು ಬಿಡಿಸಿಕೊಂಡು ಆ ಶಾಂತ ಅಂತ ಕಣದಲ್ಲಿ ನಿಂತು ಬಿಟ್ರೆ ಅದು ಆತ್ಮಜ್ಞಾನ ಅಲ್ಲ ಪರಾವರ್ತನೆ ಮಾಡಿಕೊಂಡು ವಾಪಸ್ ಬಂದು ನೀನು ನಿನ್ನ ಎಚ್ಚರವನ್ನ ಆ ಶಾಂತ ಸ್ಥಿತಿಯಲ್ಲಿ ನಿಲ್ಲಿಸಿಬಿಟ್ರೆ ಅದು ಅಲ್ಲ ಅದು ನಿನ್ನ ಸಾಧನೆಯ ಗುರಿ ಅಲ್ಲ ಆದರೆ ಗುರುತಿಸ್ರೀ ಧ್ಯಾನದ ಮೆಟ್ಟಳಗಳು ಎಲ್ಲಿವರೆಗೂ ಅಂದ್ರೆ ಅಲ್ಲಿಯವರೆಗೂ ಧ್ಯಾನದ ಮೆಟ್ಟ ನಂತರ ಏನಾದರೂ ಇನ್ನು ಧ್ಯಾನಕ್ಕೆ ಕೂತಿದ್ದರೆ ಆ ಭಾಗವನ್ನು ನಿಜಿದ್ಯಾಸನ ಅಂತ ಕರೀತಾರೆ ಆ ನಿಧಿಧ್ಯನ ಯಾವಾಗ ಸಾಧ್ಯ ಅಂದ್ರೆ ಈ ಪ್ರಕಾರವಾಗಿ ಮಹಾವಾಕ್ಯಗಳ ಎಕ್ಸ್ಪೋಸ್ ನಿನಗಿದ್ದಾನೆ ಮಹಾವಾಕ್ಯಗಳ ಎಕ್ಸ್ಪೋಸಿಷನ್ ಬೇಕಾಗ್ತದೆ ನಮ್ಮನ್ನು ನಾವು ಈ ಪ್ರಮಾಣ ವಾಕ್ಯಗಳಿಗೆ ತೆರೆದಿಟ್ಕೋಬೇಕಾಗ್ತದೆ ಆ ತೆರೆದಿಟ್ಟುಕೊಳ್ಳೋ ಹ್ಯಾಬಿಟ್ ಇರಬೇಕು ಯಾವುದಕ್ಕೆ ನಿನ್ನ ಮನಸ್ಸಿಗೆ ನಿನ್ನ ಬುದ್ಧಿಗೆ ಅಧ್ಯಯನ ಮಾಡೋದು ವಾಕ್ಯ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಗುರು ಸೇವಾ ಮಾಡೋದು ಇವುಷ್ಟು ಪ್ರಯತ್ನಗಳಲ್ಲಿಬೇಕಾಗ್ತದೆ ಈ ಸತತವಾದ ಈ ಪ್ರಯತ್ನಗಳು ನಿಮ್ಮ ಜೊತೆ ಇದ್ದಾಗ ಆ ಮನಸ್ಸು ಏನಾಗ್ತದೆ ಅಂತಹ ಶಾಂತ ಸ್ಥಿತಿಯಲ್ಲಿ ಅದು ಉಪದೇಶವನ್ನು ರಿಕಲೆಕ್ಟ್ ಮಾಡ್ಬೋದು ಅಲ್ಲಿ ಹೊಳಿತದೆ ಸ್ಪಾರ್ಕ್ ಅದು ಸೈಲೆನ್ಸ್ ಅಲ್ಲ ಆ ಸೈಲೆನ್ಸ್ ಅನ್ನ ಗುರುತು ಹಿಡಿದಿಕ್ಕೆ ನಾನೇ ಸೈಲೆನ್ಸ್ ಇಂಗ್ಲಿಷ್ ಚಂದ ಅರ್ಥ ಆಗ್ತದೆ ನಾನ್ ಸೈಲೆನ್ಸ್ ಕೆನಾಟ್ ಎಕ್ಸ್ಪೀರಿಯನ್ಸ್ ಸೈಲೆನ್ಸ್ ಚಂದದ silence ಸೈಲೆನ್ಸ್ ಎನ್ನುವ ಎನ್ non-silence, cannot experience silence. Those deadlines are notестно. That was done by they were not admission. All these programs had to become an attorney, the benefits of this one. I think that these helps with thisarm lodgeutil! Organisés are also set to one charge, ಅಲ್ಲ ಒಬ್ಬ ಎದ್ನೆಬಿಟ್ಟು ಸೈಲೆನ್ಸ್ ಪ್ಲೀಸ್ ಅಂತ ಹೌದ ಆವಾಗ ಇನ್ನೊಬ್ಬ ಹಿಂದ್ ಕೂತಿರ್ತಾರಲ್ಲ ಇವನ್ ಯಾವ ನೀನ್ ಹೇಳೋನು ನಾನು ಎಕ್ಸ್ಟ್ ಚೇರ್ಮನ್ ಇನ್ ಕೂತ್ಕೊಂಡಿದ್ದೀನಿ ನಾನು ಹೇಳಿದ್ರೆ ಸೈಲೆಂಟ್ ಆಗ್ತಾರೆ ಅಂತ ನಾವನ್ನೇನ್ ಮಾಡ್ದ್ನೆ ಸೈಲೆನ್ಸ್ ಪ್ಲೀಸ್ ಅಂತ ಅವಾಗ ನೀ ಬರೀ ಚೇರ್ಮನ್ ನಾನು ಸೆಕ್ರೆಟ್ರಿ ಆಕ್ಟಿಂಗ್ ಯಾವಾಗ್ಲೂ ನಾನು ಹೇಳಲಾಗ್ತದೆ ಆವಾಗ ಇದ್ದಂತ ಸೈಲೆನ್ಸ್ ಪ್ಲೀಸ್ ಅಲ್ಲಿ ಇದ್ದು ಎಲ್ಲರೂ ಸೈಲೆನ್ಸ್ ಪ್ಲೀಸ್ ಅಂತ ಹೇಳೋದೇ ವಿನಃ ಅದಕ್ಕೆ ನಾನು ಹೇಳಿದೆ ನಾನ್ ಸೈಲೆನ್ಸ್ ಕೆನಾಟ್ ಎಕ್ಸ್ಪೀರಿಯನ್ಸ್ ಸೈಲೆನ್ಸ್ ನನಗಿಲ್ಲಿ ಅನುಭವ ಆಗ್ತಾ ಇದೆ ಶಾಂತ ಸ್ಥಿತಿ ಈ ಕಡೆಗೆ ಶಬ್ದ ಇಲ್ಲ ಈ ಕಡೆಗೆ ಶಬ್ದ ಇಲ್ಲ ಶಬ್ದವೇ ಇಲ್ಲ ಅಲ್ಲಿ ಬರೀ ವೃತ್ತಿಗಳೇ ಇಲ್ಲ ಅಲ್ಲಿ ಏನಿದೆ ಸೈಲೆನ್ಸ್ ಇದೆ ಎಕ್ಸ್ಪೀರಿಯನ್ಸ್ ಅನುಭವಿಸ್ತಾ ಇದ್ದೀನಿ ಅಲ್ಲಿ ಆ ಲಾಜಿಕ್ ಬರ್ತದೆ ನೀನು ಸಹಜವಾಗಿಯೇ ಸೈಲೆಂಟ್ ಇಲ್ಲದೆ ಹೋದರೆ ಏನಾಗಿರ್ತೀಯ ಸಹಜವಾಗಿ ನಾನು ಸೈಲೆಂಟ್ ಇಲ್ಲ ಅದ ಏನಾಗಿರ್ತೀನಿ ನಾನು ಗೊಂದಲ ಗೊಂದಲದಿಂದ ಕೂಡಿದವನಿಗೆ ಶಾಂತಿಯ ಅನುಭವ ಆಗ್ಲಿಕ್ಕೆ ಸಾಧ್ಯವಿದೆ ಶಾಂತಿಯ ಅನುಭವ ಆಗಿದೆ ಅಂದ್ರೆ ನಾನೇನಾಗಿರ್ಬೇಕು ಶಾಂತನೇ ಆಗಿದೆ ಆಗಿರ್ಬೇಕಲ್ಲ ನಾನು ಶಾಂತನೇ ಈ ಶುಸನ್ನ ಬರುವುದ್ರ ಇದು ನಿಮಗೆ ತತ್ವನಸಿ ಮಹಾವಾಕ್ಯ ಅಯಮಾತ್ಮ ಬ್ರಹ್ಮ ಸರ್ವಂ ಕರ್ವಿದಂ ಬ್ರಹ್ಮ ವಿಜ್ಞಾನ ಬ್ರಹ್ಮ ಕೇವಲ ಬ್ರಹ್ಮ ಅಯಂ ಆತ್ಮ ಬ್ರಹ್ಮ ಇವೆಲ್ಲ ಮಹಾವಾಕ್ಯಗಳ ಸತತ್ವವಾದ ಎಕ್ಸ್ಪೋಜರ್ ಇರ್ಬೇಕಿತ್ತು ನಾರಾಯಣ ಭಟ್ರು ಹೇಗೆ ಪಟ ಪಟ ಪಟ ಪಟ ಪಟ ಅಂತ ಅಡುಗೆ ಮಾಡಿಕ್ಕೆ ಹೋಗ್ತಾಳೆ ಆಗ ನಾವು ನೀವು ಮಾಡ್ಲಿಕ್ಕೆ ಹೋದ್ರೆ ಆ ಸಂಬಾರ್ ಹೋಗಿ ಅದು ಏನಾಗ್ತದೆ ಸಂಬಾರ್ ಹೋಗಿ ಇನ್ನೇನನ್ನು ಆಗ್ತದೆ ಕೊಳಚೆ ರಾಡಿ ನೀರಾಗ್ತದೆ ಅಷ್ಟೇ ಅವ್ರು ಮಾಡೋ ಯಾಕೆ ಅವರಿಗೆ ರೆಗ್ಯುಲರ್ ಹ್ಯಾಬಿಟ್ ಆಗುತ್ತೆ ಆ ಪದಾರ್ಥಕ್ಕೆ ಎಷ್ಟು ಕಾಲು ಪುಡಿ ಹಾಕ್ಬೇಕು ಅಲ್ಲಿ ಕೊಡ್ತದೆ ಆ ಜಾಸ್ತಿ ತಗೋದು ನಾವು ನೀವು ಚಪಾತಿ ಮಾಡ್ಲಿಕ್ಕೆ ಹೋದ್ರೆ ರಕ್ನಿ ಪೊಳಪಟ್ಟೆ ಒಂದ್ ಕಡೆ ಹುಡ್ತದೆ ಹಿಟ್ಟಿನ್ನೊ ಕಡೆ ಚಪಾತಿ ರೆಗ್ಯುಲರ್ ಮಾಡೋ ಹ್ಯಾಬಿಟ್ ಇದ್ದವ್ರಿಗೆ ಅವರಿಗೆ ಏನು ಹುಡುಕಬೇಕಾಗಿಲ್ಲ ನಾ ಎತ್ತು ಒತ್ಲಿ ಕತ್ತೆನೂ ಇಲ್ೋ ನಾ ಹಿಂದು ಹೂಡ್ಲಿ ಕತ್ತೆನೂ ಇಲ್ೋ ನಾನು ಟೈತ ಇದನೋ ಇಲ್ೋ ಅಂತ ಅವ್ನು ಯಾಕೆ ಮಾಡೋದಿಲ್ಲ ಅವನ ಹ್ಯಾಬಿಟ್ ಅನ್ಬಿಟ್ಟದು ಮನಸ್ಸು ಬುದ್ಧಿಗಳಿಗೆ ಈ ಹ್ಯಾಬಿಟ್ ಕೊಟ್ಟೇವೆ ನಾವು ಲೆಟಸ್ಟ್ ಕ್ವಶ್ಚನ್ ಅವರ್ಸ್ ನಮ್ಮ ಮನಸ್ಸು ಬುದ್ಧಿಗಳಿಗೆ ಈ ಚಟ ಕೊಟ್ಟಿದ್ದೇವ ಯಾವ ಚಟ ಆತ್ಮ ಆತ್ಮ ಪರಮಾತ್ಮ ಐಕ್ಯ ಇದನ್ನ ಅರ್ಥ ಮಾಡ್ಕೊಳ್ಳೋದು ಹೆಂಗೆ ಅನ್ನುವ ಚಟ ಸ್ವಾಮಿ ಈ ಚಟ ಎಲ್ಲಿ ಸಿಗ್ತದೆ ಸ್ವಾಮಿ ಸತ್ಸಂಗಕ್ಕೆ ಸತ್ಸಂಗ ಇಲ್ಲದೆಯೋ ಅಲ್ಲಿ ನಿನಗಿದು ಸಿಗುತ್ತೆ ಅದೇನ್ ಮಾಡುತ್ತದೆ ಬಾಕಿ ಚಟಗಳನ್ನು ರಿಪ್ಲೇಸ್ ಮಾಡ್ಕೋಬಹುದು ಭಾರಿ ಇಂಟೆನ್ಸಿವ್ ಅಂತ ಜನ್ಮಗಳಲ್ಲಿ ಇದ್ದಂತ ಚಟವನ್ನು ಇದೇ ಒಂದೇ ಜನ್ಮದಲ್ಲಿ ರಿಪ್ಲೇಸ್ ಮಾಡ್ಬೇಕು ಅಷ್ಟು ಇಂಟೆನ್ಸನ್ ಇತ್ತು ಅದಕ್ಕೆ ಹೇಳ್ತಾರೆ ಧಿಯಂ ಪರಾವರ್ತ್ಯ ಏನು ಅಂತರ್ಮುಖ ಧಿಯೋ ಅಂತರೇ ಆ ಅಂತರ್ಮುಖನಾಗಿಟ್ಕೊಂಡು ಅತ್ರ ಅಲ್ಲಿ ಸಂಯೋಜನಾಥ ನನ್ಯ ಈಶ್ವರ ದೃಷ್ಟಿ ಅಲ್ಲಿ ಓದು ನಿಂತು ಬಿಡುವುದೇ ಈಶ್ವರ ಈಶ್ವರ ದೃಷ್ಟಿ ಇನ್ನ ಬೇರೆ ಇನ್ನೊಂದು ಹೊರಗೆಲ್ಲು ಹೊರಗಿದೆ ತನಿ ಅಂದ್ರೂ ಕೂಡ ನೀನೇ ಇರ್ತೀಯ ಮತ್ತೆ ಹೊರಗಿಲ್ಲ ಅಂದ್ರೂ ಕೂಡ ನೀನೇ ಇರ್ತೀಯ ಅಂದ್ರೆ ನೀನ್ನ ತಿಳ್ಕೊಂಡ್ಬಿಡು ನವತ್ತಿದೇಹೋಹ ಮಿತಿ ಪ್ರಸುತ್ತೌ ನ ಕೋಪಿ ನಾ ಭೂವೀ ಪ್ರವೃತ್ತೀ ಯೋದಿತೆಮೇತಿಯ ಮಹೋದಯ ಜನ್ಮದೇಶ ಪ್ರಸುಪ್ತ ನ ಕೋಪಿ ನಾ ಭೂವೀ ಪ್ರವಕ್ತಿ ಯೋದಿ ತಿಯೋಧ ಜನ್ಮದೇಶ ದೇಹ ಅಹಮಿತಿ ಪ್ರಸುಪ್ತ ನಕ್ತಿ ಅಂದ್ರೆ ತಿಳಿದು ಬರುವುದು ನ ವಕ್ತಿ ಅಂದ್ರೆ ತಿಳಿದು ಬರುವುದಿಲ್ಲ ಇಲ್ಲಿ ಪ್ರಸುಪ್ತವು ಗಾದನಿದ್ರೆಯಲ್ಲಿ ನಾನು ದೇಹ ಎಂದು ನಮಗೆ ತಿಳಿದು ಬರುತ್ತದೆಯೋ ಇದು ಚಂದೆ ಕೇಳೋ ಪ್ರಶ್ನೆ ಸವಕ್ರವಾಗಿ ಕೇಳದೆ ಅಂತ ಹೇಳುತ್ತಾದನಿದ್ರೆಯಲ್ಲಿ ನಿನಗೆ ಶರೀರ ಇದೆಯೇನೋ ಅವನು ಎಚ್ಚರಾದ್ಮೇಲೆ ಅದೇ ಶರೀರದ ಎಚ್ಚರಾಗಿರ್ತಾನೆ ಅದು ಇದೆ ಅಂತ ನಿನಗ್ ಗೊತ್ತೋ ಇನ್ನೊಬ್ ಗೊತ್ತೋ ಎಲ್ಲರಿಗೂ ಕಾಣಿಸ್ತಲ್ಲ ಎಲ್ಲರಿಗೂ ಕಾಣಿಸೋದು ಬೇಡ ನಿನಗೂ ಕಾಣಿಸ್ತದೆ ನಮ್ಮ ಶರೀರ ಯಾವುದು ನಿನ್ನೆ ಕಾಣದಲ್ವಿಲ್ಲ ಅಂತಲೇ ಅರ್ಥ ಆಯ್ತು ಸುಸುಪ್ತವು ಅಹಂ ದೇಹ ಆಗಿ ನ ಭಕ್ತಿಗೆ ತಿಳಿದು ಬರುವುದಿಲ್ಲ ಆದರೆ ಎಚ್ಚರಾದ ಮೇಲೆ ಅವರು ಹೇಳಕ್ಕೆ ಸಾಧ್ಯವೋ ಏನೋ ನಾನು ಇದ್ದಿದ್ದಿಲ್ಲ ಅಂತ ಹೇಳಿಕ್ಕೆ ಸಾಧ್ಯವೋ ನ ಅಭೂವಂ ಇತಿ ನ ಪ್ರವಕ್ತಿ ನಾನು ಇದ್ದಿದ್ದಿಲ್ಲ ಅಂತ ಅವರು ಹೇಳುವುದಿಲ್ಲ ಅಭೂವ ಅಂದ್ರೆ ಇದ್ದಿದ್ದಿಲ್ಲ ನ ಅಭೂವ ಇದ್ದಿದ್ದಿಲ್ಲ ಅಂತ ನ ಭಕ್ತಿ ನಾನು ಇದ್ದಿದ್ದಿಲ್ಲ ಅಂತ ಅವರು ಹೇಳಲಿಕ್ಕೆ ಸಾಧ್ಯವಿಲ್ಲ ಮತ್ತು ಏನಿದು ಅಹಂಕಾರದ ಆಟ ಯಾವಾಗ ಅಹಂಕಾರವು ಎಚ್ಚರಾಗ್ತದೋ ಸರ್ವಮೂ ಯಾವಾಗ ಎಚ್ಚರಾಗ್ತದೆ ಅವಾಗ ಎಲ್ಲವೂ ಎಚ್ಚರವಾಗ್ತದೆ ಯಾವಾಗ ಅದು ಮುಳುಗುತ್ತದೆ ಆವಾಗ ಎಲ್ಲವೂ ಮುಳುಗುತ್ತದೆ ಧಿಯಾ ಅಹಮಹಾ ಶೋಧಯ ಜನ್ಮ ದೇಶವು ಹಾಗ ನಿಜವಾದ ಸಾಧನೆ ಹೇಗಿರಬೇಕು ಈ ನಾನು ಯಾರು ಎನ್ನುವ ಶೋಧನೆಯನ್ನ ಮಾಡುವಂತ ಸಾಧನೆ ಇದು ಏನು ಇದು ಏನು ಇದು ಯಾಕೆ ಇದು ಯಾಕೆ ಎಂದು ತಿಳಿಯುವುದಕ್ಕಿಂತ ನಾನೇನು ನಾನೇನು ನಾನೆದ್ರಿಂದ ಬಂದೆ ನಾನು ಯಾಕೆ ಬಂದೆ ನಾನು ಯಾಕೆ ಬಂದೆ ಈ ನಾನು ಎಲ್ಲರಿಂದ ಹುಟ್ಟುಕೊಂಟು ಅಂತ ಶೋಧನೆ ಮಾಡುವುದೇ ನಿಜವಾದ ತಪಸ್ಸು ನಿಜವಾದ ಸಾಧನೆ ಆಕ್ಚುಲಿ ನಲವತ್ನಾಲ್ಕು ಶ್ಲೋಕದಲ್ಲಿ ಈ ಇಪ್ಪತ್ ಶ್ಲೋಕ ಇದು ಒಂದು ಬ್ರಿಡ್ಜಿಂಗ್ ಶ್ಲೋಕ ಮೊದಲಿನ ಭಾಗಕ್ಕೂ ಮುಂದಿನ ಭಾಗಕ್ಕೂ ಇದು ಬ್ರಿಡ್ಜಿಂಗ್ ಆ ಬ್ರಿಡ್ಜ್ನಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದನ್ನ ಬ್ರಿಡ್ಜ್ ಮಾಡೋ ಅವಶ್ಯಕತೆ ಏನು ಪ್ರಾಬ್ಲಮ್ಸ್ ಇದೆ ಅನ್ನೋದನ್ನ ನಾವು ಮುಂದೆ ಬಂದಾಗ ಅದನ್ನು ಮುಂದೆ ಬಂದು ಬರಬೇಕಾಗ್ತದೆ ಅರ್ಧ ಚೋಳ ಕಳಿತ ಮುಂದೆ ಸಲ ಅದು ಇನ್ನರ್ಧ ಏನ್ ಮಾಡ್ತದೆ ಗೊತ್ತಿಲ್ಲ ನಾನು ನೋಡಿ ಕಾರಣ ಏನಂದ್ರೆ ಸಬ್ಜೆಕ್ಟ್ ಚೇಂಜ್ ಆಗಲಿ ಸಬ್ಜೆಕ್ಟ್ ಚೇಂಜ್ ಆಗ್ತೋ ಅದಕ್ಕೆ ಬೇರೆ ಪೀಠಿಕೆಯಲ್ಲಿ ಕೊಡಬೇಕಾಗ್ತದೆ ಇದು ಒಂದೇ ಸೇಲಿಯಂಟ್ ಪಾಯಿಂಟ್ ಇದೆ ಅತ್ಯಂತ ಸೂಕ್ಷ್ಮ ಸಂಗತಿ ಇದೆ ಆ ಒಂದು ಸೂಕ್ಷ್ಮ ಸಂಗತಿಯ ಕಾರಣವಾಗಿ ನಾವು ಸದಸ್ಯ ಟೆಸ್ಟ್ ತಗೊಂಡ್ಬಿಟ್ಟಿದ್ದೀವಿ ಅದನ್ನ ನಾನು ಬ್ರಿಂಚ್ ಮಾಡ್ತೀನಿ ಸಾಧ್ಯ ಇದೆ ಬ್ರಿಂಚಿಂಗ್ ಮಾಡ್ತೀನಿ ಇಲ್ಲಿಗೆ ಹೋದ್ರೆ ಟೋಟಲ್ ಸಂಪ್ರದಾಯಸ್ಥವಾದಂತ ಗ್ರಂಥ ಇದಲ್ಲ ಮೊದಲ ನಾ ಇದನ್ನು ಹೇಳಿಲ್ಲ ಯಾಕಂದ್ರೆ ನೀವು ಹೆಂಗನ್ನು ಮಾಡಿ ಏಳು ಕೂತ್ಕೊಂಡು ಕೇಳಿ ಹೋಗಬೇಕಾಗುತ್ತೆ ಆದ್ರೆ ಇವತ್ತು ನಾನು ಹೇಳ್ತಾ ಇದು ಟೋಟಲಿ ಸಂಪ್ರದಾಯಸ್ಥ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಅಪ್ರೋಕ್ಷಾನುಭೂತಿ ಬರೀ ನಾನು ತೊಂಬತ್ ಮೂರು ಶ್ಲೋಕ ಮಾಡಿದ್ದೆ ಮುಂದಿನ ಶ್ಲೋಕ ಯಾಕೆ ಮಾಡಲಿಲ್ಲ ದರ್ ಆರ್ ಸಂ ಪ್ರಾಬ್ಲಮ್ಸ್ ಆ ಲೇಖಕರ ಬಗ್ಗೆ ನಾನು ಅಂಡರ್ಸ್ಟೆಂಡ್ ಮಾಡ್ತೀನಿ ಅಂತಲ್ಲ ಆ ಕೃತಿಯನ್ನು ರಚಿಸಿದಂತ ಮಹಾನ್ ಭಗವತ್ಪಾದರೆ ನಾನು ಅವಮಾನ ಮಾಡುವ ದ್ರಾಷ್ಟತೆ ನನಗಿಲ್ಲ ಆದರೆ ನಾನು ಅದರ ಅದರ ಅದರ ನ್ಯೂನ್ಯತೆಯನ್ನು ಕೂಡ ನಾನೇ ಹೊತ್ಕೋತೇನೆ ಬಹುಶಃ ಆ ಮುಂದಿನ ಶ್ಲೋಕಗಳನ್ನು ಕಾಮೆಂಟ್ ಮಾಡುವ ಶಕ್ತಿ ನನಗಿಲ್ಲ ಅಂತ ಕಾಣಿಸ್ತಾರೆ ಅದನ್ನ ಮಾಡಿ ಹದಿನಾರು ವರ್ಷ ಈ ಗ್ರಂಥವನ್ನು ನಾನು ಉಪನ್ಯಾಸ ಮಾಡದೇ ಇದ್ದಿದ್ದಕ್ಕೂ ಹಾಗೆಯೇ ಒಂದು ಕಾರಣವಾಗಿದೆ ಪ್ರಾಬ್ಲಮ್ಸ್ ಬರ್ತಾ ಆ ಪ್ರಾಬ್ಲಮ್ಸ್ಗಳನ್ನ ನಾನು ಪಿಟಿಕೆಯಲ್ಲಿ ಸೆಟ್ ಮಾಡಬೇಕಾಗ್ತದೆ ಸೆಟ್ ಮಾಡಿ ಮುಂದೆ ಮುಂದೆ ತಗೊಂಡೋಗ್ತದೆ ಏನು ಪ್ರಾಬ್ಲಮ್ಗಳು ತಗೊಂಡು ಹೋಗ್ಬೋದು ಆ ತಗೊಳ್ತೀನಿ ಅದು ತಗೊಂಡು ಹೋಗ್ತೀನಿ ಆದ್ರೆ ಈಗ ಅದು ಮಾಡಿದ್ದರು ಮತ್ತೆ ಹೇಳೋದೃಷ್ಣ ಇರ್ಬೇಕು ನಾನೇನ್ ಹೇಳ್ತೀನಿ ಈ ಮೂರು ತಿಂಗಳ ಕೋರ್ಸ್ ಮುಕ್ತಾಯ ಆಗ್ತದೆ ಜೂನ್ ಕೊನೆಗೆ ಮುಕ್ತಾಯ ಜುಲೈ ಜುಲೈ ಕೊನೆಗೆ ಮುಕ್ತಾಯ ಆ ಜುಲೈ ಕೊನೆ ಮುಕ್ತಾಯ ಆದ ಮೇಲೆ ಒಂದು ಏಳು ದಿನ ನಾವು ಅಥವಾ ಐದು ದಿನ ಇನ್ನೊಂದು ಉಪನಿಷತ್ತು ನಾವು ಕ್ಯಾಂಪ್ ಹಾಕೊಂಡ್ರೆ ಉಪನಿಷತ್ ಕ್ಯಾಂಪೇ ಹಾಕೋತೀನಿ ಸಾಯಂಕಾಲ ಸತ್ಸಂಗದೊಳಗೆ ಈ ಬಾಕಿ ಶ್ಲೋಕ ಉಪನಿಷತ್ ಎರಡು ಕ್ಲಾಸ್ ಇರ್ತವೆ ಉಪನಿಷತ್ ಕ್ಲಾಸ್ ಎರಡು ಇರ್ತವೆ ವಾಟ್ ವಾಟ್ ಪ್ರಾಬ್ಲಮ್ಸ್ ಇದಂಕಾಲ ಸತ್ಸಂಗಗಳು ಸಾಯಂಕಾಲ ಸತ್ಸಂಗಗಳು ಅದು ಒಂದೂವರೆ ಗಂಟೆ ಮಾಡುದು ಅರ್ಧ ಗಂಟೆ ಮಾತ್ರ ಭಜನೆ ಒಂದು ಗಂಟೆ ಇದು ಉಪನ್ಯಾಸ ಆವಾಗ ಒಂದು ಉಪನಿಷತ್ತು ಮುಗಿಸಿದಾಗ್ತದೆ ಅವರಿಗೂ ಒಂದು ಉಪನಿಷತ್ತು ಪೀಠಿಕೆ ಸಿಕ್ಕಾಗ್ತದೆ ಯಾಕೆ ನಾವು ಮೂರು ತಿಂಗಳ ಉಪನಿಷತ್ತುಗಳು ಬೇಕು ಅದಕ್ಕೆ ಅಷ್ಟೇನು ಬೇಕಾಗುತ್ತೆ ಈ ಪೀಠಿಗೆ ಈ ಬ್ಯಾಕ್ಗ್ರೌಂಡ್ಗಳಷ್ಟು ಬೇಕಾಗುತ್ತೆ ಮಾಡಬೇಕು ಸೊ ದಿಸ್ ಇಸ್ ಮೈ ಡಿಸೈನ್ ನಾವು ಈಗ ತಿಂಡಿ ಮುಗಿಸಿ ನಾವು ಆ ಸುಂದರವಾದ ದೇವಸ್ಥಾನ ನೋಡಿ ಹೋಗ್ತೀವಿ ಮಾಮಾಜಿಯವ್ರಿಗೂ ಕೂಡ ಬರೀ ಮಾಹಿತಿ ಬಂದದಷ್ಟೇ ನೀವು ಸತ ನೋಡಿದ್ದೀರಿ ನಾನು ನೋಡಿಲ್ಲ ನಾವು ಹೋಗಿದಾನೆ ಎಷ್ಟು ವರ್ಷ ಆಗ್ತದೆ ಅದನ್ನ ಹದಿನೆಂಟು ಹದಿನೆಂಟು ವರ್ಷ ಆಗಿದೆ ಅಲ್ಲಿ ನಿಮ್ ಭಕ್ತರು ಯಾರೋ ಇದಾರೋ ನಿಮ್ ಪೈಕಿ ಅಲ್ಲ ನಾವು ಹೋಗೋಕೆ ಮುಂಚೆ ಸ್ವಲ್ಪ ಅಲ್ಲಿ ನಮಗ್ ತೋರಿಸ್ಲಿ ಕೊಡ್ರಿ ಯಾರು ರೆಡಿ ಇದ್ದು